ಶೃಣುತ ಅಮಲ ಸತ್ಯವಚ ಪರಮಂ ಶಪಥೇರಿತಂ ಉಗಂ ಅಮಲ ಯಾವ ದೋಷವೂ ಇಲ್ಲದ ಪರಮ ಸತ್ಯವಾದ ಮಾತನ್ನ ಹೇಳುತ್ತೇನೆ ಕೇಳಿ ಶಪಥೇರಿತಂ ಶಪಥ ಮಾಡಿ ಹೇಳ್ತಾ ಇದ್ದದ್ದು ಆಣಿ ಮಾಡಿ ಹಾಕಿ ಉಚ್ಛ್ರಿತ ಬಾಹುಯುಗಂ ಎರಡೂ ಕೈಯತ್ತಿ ಹೇಳ್ತಾ ಇದ್ದೇನೆ ನಾನು ಅಥವಾ ಶಪಥೇರಿತಂ ಶಪಥಪೂರ್ವಕವಾಗಿ ಉಚ್ಛ್ರಿತ ಬಾಹುಯುಗಂ ಎರಡೂ ಕೈಗಳನ್ನು ಮೇಲೆತ್ತಿ ಹೇಳಿದ ಅಮಲ ಸತ್ಯವಚ ನಿರ್ದೋಷನಾದ ಸತ್ಯನಾದ ವೇದವ್ಯಾಸ ದೇವರು ಯಾವಳನ್ನ ಯಾವ ಪರಮಾತ್ಮನನ್ನು ಹೊಟ್ಟೆಯಲ್ಲಿ ಹೊತ್ತದ್ದಕ್ಕೆ ಅವಳು ಸತ್ಯವತಿಯಾದಳು ಅಂತಹ ಸತ್ಯವತಿಯ ಮಗ ಸತ್ಯ ಸತ್ಯವತೀಯ ಮಗ ಸತ್ಯ ಗಂಧವತ್ವ ಗಂಧರೇವ ಸತ್ಯವತ್ವ ಸತ್ಯಮೇವ ಆ ಸತ್ಯವತೀಯ ಮಗನಾದ ಸತ್ಯನ ವೇದವ್ಯಾಸದೇವರ ಮಾತಿದು ಕೇಳಿ ಏನದು ನೇ ಪರಮಃ ನಹರೆ ಸದೃಶ ಪರಮಸತು ಸರ್ವಚಿತ್ಮಗಣ ಅವನಿಗೆ ಸಮರಿಲ್ಲ ಅವನಿಗೆ ಅಧಿಕರಿಲ್ಲ ಅವನೇ ಎಲ್ಲ ಚೇತನರಿಗಿಂತಲೂ ಉತ್ತಮನಾಗಿದ್ದಾನೆ ಸತ್ಯಂ ಸತ್ಯಂ ಪುನಃಸತ್ಯ ಮುಧೃತ್ಯ ಮುದ್ರತ್ಯ ಮುಚ್ಚತೆ ವೇದ ಶಾಸ್ತ್ರಾತ್ಪರಂ ನಾಸ್ತ್ಯ ನ ದೈವಂಕೇಶ ಪತ್ಪರಂ ಅಂತ ವೇದವ್ಯಾಸುದೇವ ಪ್ರವಚನ ಅದನ್ನು ಅರ್ಥಾನವಾಡ್ತಾನೆ